ಗಣಪತಿಯ ಅವತಾರ ಮತ್ತು ಅವತಾರದ ಕಾರ್ಯ ವಿಚಾರವನ್ನು ತಿಳಿಸ್ತಾರೆ ಚಾರುದೇಷ್ಣಾ ಫಯನೆನಿಸಿ ಅವತಾರ ಮಾಡಿದ ರುಕ್ಮಿಣಿಯಲ್ಲಿ ಗೌರಿಯರ ಸನ ವರದಿ ಉದ್ಧಟರಾದ ರಾಕ್ಷಸರ ಶೌರಿಯಜ್ಞದಿ ಸಂಹರಿಸಿ ಭೂಭಾರ ಇಳುಹಿದ ಕರುಣಿ ತ್ವತ್ಪಾದಾರವಿಂದಕ್ಕೆ ನಮಿಪೆ ಕರುಣಿಪುದೆ ಮೇ ಸನ್ಮತಿಯ ಹೆಸರಿನಿಂದ ರುಕ್ಮಿಣಿಯಲ್ಲಿ ಅವತಾರ ಮಾಡ್ದು ಗೌರಿಪತಿಯಾಗಿರ್ತಕ್ಕಂಥ ರುದ್ರದೇವರ ವರದಿಯಿಂದ ಉನ್ಮತ್ತರಾಗಿರ್ತಕ್ಕಂಥ ರಾಕ್ಷಸರನ್ನು ಸರ್ವೋತ್ತಮನಾದ ಶ್ರೀಕೃಷ್ಣನ ಆಜ್ಞೆಯಿಂದ ಸಂಹಾರ ಮಾಡಿ ಭೂಭಾರವನ್ನು ಪರಿಹಾರ ಮಾಡಿರುವಂತಹ ಕರುಣಾಸಮುದ್ರನೇನು ನಿನ್ನ ಪಾದ ಕಮಲಕ್ಕೆ ಭಕ್ತಿಯಿಂದ ನಮಸ್ಕಾರ ಮಾಡ್ತೀನಿ ನಮಿಪೆ ಕರುಣಿಪುದೆಮಗೆ ಸನ್ಮತಿಯ ನನಗೆ ಸನ್ಮತಿಯನ್ನು ಕರುಣಿಸು ಶ್ರೀಕೃಷ್ಣ ರುಕ್ಮಿಣಿಯರಲ್ಲಿ ಜನಿಸಿರುವಂತಹ ಹತ್ತು ಪುತ್ರರಲ್ಲಿ ಚಾರುದೇಷ ಅಂತ ಒಬ್ಬ ಅವನು ವಿನಾಯಕನ ಅವತಾರ ಸ ಚಾರುದೇಶ್ನೋಪಿ ಹೀ ಅಂತ ಮಹಾಭಾರತ ತತ್ವನಿ ತಿಳಿಸ್ತಾರೆ ಚಾರುದೇಷ್ಣಃ ಕೃಷ್ಣಸುತೋ ಸತು ಪೂರ್ವಂ ವಿನಾಯಕ ಅಂಶಾವೇಷ ಅವತರಣ ಜಗನ್ನಾಥ ಸುತ್ಳಿಸ್ತಾರೆ ಅವರದೇ ಕೃತಿಯಲ್ಲಿ ಜಗನ್ನಾಥ ವಿಠಲನ ಮಗನಾಗಿ ದ್ವಾಪರ ಯುಗದಲ್ಲಿ ಜನಿಸಿದ ಸುಗುಣನೀ ನಾ ಸಾಲ್ವ ಶ್ರೀಕೃಷ್ಣನ ಮೇಲೆ ಯುದ್ಧಕ್ಕೆ ಬಂದಾಗ ಚಾರುದೇಷ್ಣ ಎದುರಿಸಿ ವಿವಿಧ್ಯಾ ಮೊದಲಾಗಿರ್ತಕ್ಕಂಥ ಅನೇಕ ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡಿರುವಂಥ ವಿವರ ಮಹಾಭಾರತ ವನಪರ್ವದಲ್ಲಿ ಬರ್ತಾ ಇದೆ ರುದ್ರದೇವರ ವರವಿರುವಂಥ ಆ ರಾಕ್ಷಸರನ್ನು ಸಂಹಾರ ಮಾಡಿದ್ದು ಚಾರುದೇಷನ ಅಂದ್ರೆ ಗಣಪತಿಯ ಸಾಧನೆ ಅದಕ್ಕೆ ಆತ ಕೃಷ್ಣಪುತ್ರನಾಗಿ ಹುಟ್ಟಿ ಆ ರಾಕ್ಷಸರ ಸಂಹಾರಕ್ಕೆ ಆತನಿಂದ ಆಜ್ಞಪ್ತನಾದದ್ದು ಒಂದು ರೀತಿಯಲ್ಲಿ ವರನೆಯಾಗಿದ್ದರಿಂದ ಅದು ಆತನಿಗೆ ಸಾಧ್ಯ ಆಯಿತು ಮಧುಪುತ್ರನಾದ ಲವಣಾಸುರರನ್ನು ಶತ್ರುಘ್ನ ಶ್ರೀರಾಮಚಂದ್ರ ಅನುಗ್ರಹಿಸಿದ ವಾಯುಸ್ವರೂಪದ ಬಾಣದಿಂದ ಸಂಹಾರ ಮಾಡಿದ ಪ್ರಸಂಗದಂತೆ ಇದು ಅಂತ ತಿಳ್ಕೋಬೇಕು ಒಂದು ರೀತಿಯಲ್ಲಿ ಪ್ರಲಂಬಾಸುರರನ್ನ ಬಲರಾಮ ಕೊಂದ ಪ್ರಸಂಗವೂ ಕೂಡ ಇದೇ ರೀತಿಯಾಗಿದೆ ಅಂತ ಅಲ್ಲಿ ದೃಷ್ಟಾಂತವನ್ನು ತಿಳಿಸ್ತಾರೆ ರುಕ್ಮಿಣಿಯಲ್ಲಿ ಹುಟ್ಟಿರ್ತಕ್ಕಂಥ ಕೃಷ್ಣನ ಪುತ್ರರು ಪ್ರದ್ಯುಮ್ನ ಚಾರುದೇಷ್ಣ ಸುದೇಷ್ಣ ಚಾರು ಚಾರುಗುಪ್ತ ಭದ್ರಚಾರು ಚಾರು ಚಂದ್ರ ಅತಿಚಾರ ಅಂತ ಹತ್ತು ಮಂದಿ ಅವರಲ್ಲಿ ಪ್ರದ್ಯುಮ್ನ ಮೊದಲನೇವನು ಅವನೇ ಸ್ಕಂದನಾಗಿ ಅವತರಿಸಿರುವ ಕಾಮ ಅವನ ಅನುಜ ಗಣೇಶನ ಅವತಾರನಾದ ಚಾರುದೇಷ್ಣ ಈತ ವೇದೋಕ್ತ ದೇವತೆಗಳಲ್ಲಿ ಒಬ್ಬ ಗಣೇಶನಿಗೆ ಮಂತ್ರ ಪುಷ್ಪ ಸಮರ್ಪಣೆ ಮಾಡುವಾಗ ಗಣಾನಾಂ ತ್ವ ಗಣಪತಿಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮ್ ಇತ್ಯಾದಿ ಎಲ್ಲ ಅಲ್ಲಿ ವೇದ ಗಣಪತಿಯನ್ನು ಈ ರೀತಿಯಾಗಿ ಕೊಂಡಾಡ್ತಾ ಇಲ್ಲಿ ಗಣಪತಿ ಮುಖ್ಯವಾಗಿ ಇಂದ್ರಿಯ ಗಣಾಧಿಪತಿಯಾಗಿರ್ತಕ್ಕಂಥ ಋಷಿಕೇಶ ವಿಷ್ಣುವೆ ನರುತೆತ್ವತ್ಕಿಂಚ ಕ್ರಿಯತೆ ಕಿಂಚನ ನಿನ್ನ ವಿನ ಲೋಕ ಅನುಗ್ರಹ ಇಲ್ಲದೆ ಲೋಕದಲ್ಲಿ ಯಾವ ಕಾರ್ಯನೂ ನಡೆಯೋದಿಲ್ಲ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರನಾದವನು ಪರಮಾತ್ಮ ತೇನ ವಿನ ತೃಣಪಿನ ಚಲತಿ ಆದರೆ ಹರಿವಾಯುಗಳ ಆವೇಶ ಇರೋದರಿಂದ ಗಣೇಶನಲ್ಲೂ ಕಿಂಚಿತ್ತು ಈ ರೀತಿಯಾಗಿರ್ತಕ್ಕಂಥ ಒಂದು ಹೆಗ್ಗಳಿಕೆ ಇದೆ ಅಂತ ತಿಳಿಸ್ತಾರೆ ಇವೆಲ್ಲ ಬ್ರಹ್ಮಣಸ್ಪತಿಯ ಇಂದ್ರನ ಮಂತ್ರಗಳೇ ಹೊರತು ಗಣಪತಿಗೆ ಸಲ್ಲುವ ಮಂತ್ರಗಳಲ್ಲ ಅಂತ ಕೆಲವರು ಹೇಳ್ತಾರೆ ಆದರೆ ಮಹಾಹಸ್ತಿ ಅಂದರೆ ದೊಡ್ಡ ಆನೆ ಅಂತ ಹಸ್ತಿ ಅಂದರೆ ಆನೆ ಅಂತ ಮಹಾಹಸ್ತಿ ಅಂದರೆ ದೊಡ್ಡ ಆನೆಯಾಗಿರುವಂಥ ಗಣಪತಿಯನ್ನು ವೇದ ಮಂತ್ರಗಳು ಸ್ಪಷ್ಟವಾಗಿ ಹೋಳ್ತಾ ಇದೆ ಜೊತೆಗೆ ಅವನ ಅವತಾರನಾಗಿರ್ತಕ್ಕಂಥ ಅಸಮಸಾಹಸನಾಗಿರ್ತಕ್ಕಂಥ ಚಾರುದೇಷ್ಠನನ್ನು ತುವಿ ದೇಷ್ಣ ಬಹಳ ಇಷ್ಟಾರ್ಥಪ್ರದಾಯಕ ಅಂತ ಹೋಳ್ತಾ ಇದೆ ವೇದವ್ಯಾಸರನ್ನು ವ್ಯಾಸ ಅಂತ ಹೇಳುವಂಗೆ ಚಾರುದೇಷ್ಣನನ್ನು ದೇಷ್ಣ ಅಂತ ವೇದವೇ ಹೇಳಿದೆ ಮೋಕ್ಷಾದಿ ಸಕಲ ಇಷ್ಟದಾಯಕನಾಗಿದ್ದು ದೇ ಶ್ನಾನಿಸೋನು ಅಂತ ಮುಖ್ಯವಾಗಿ ವಿಷ್ಣುವೆ ಅವನ ಆವೇಶದಿಂದ ಗಣಪತಿಗೂ ಆಭಿರುದು ಬಿರುದು ಅನ್ನೋದು ಸಲ್ಲತ್ತೆ ಅಂತ ತಿಳಿಸ್ತಾನೆ ವಿಶ್ವಂಬರನ ಆವೇಶ ಇರೋದರಿಂದಲೇ ಗಣೇಶ ಕಲ್ಪೋಕ್ತ ಪೂಜೆಯಲ್ಲಿ ಪರಮ ಪುರುಷ ನಾರಾಯಣನ ಮಂತ್ರವಾಗಿರುವಂಥ ಪುರುಷ ಸೋಕ್ತದಿಂದ ಷೋರ್ಷೋಪಚಾರ ಪೂಜೆಯನ್ನು ಗಣಪತಿಗೂ ಕೂಡ ಮಾಡುವುದು ಸಂಪ್ರದಾಯ ಇದು ಸರ್ವೋತ್ತಮತ್ವೇನ ಪೂಜೆ ತಾಮಸ ಅಂತ ಇದನ್ನು ತಪ್ಪಾಗಿ ಸರ್ವತಾ ತಿಳ್ಕೋಬಾರ್ದು ಗೌರಿ ಅರಸನ ವರದಿ ರಾಕ್ಷಸರ ಶೌರ್ಯಾಜ್ಞದಿ ಸಂಹರಿಸಿದವಾ ಅಂತ ದಾಸೋದು ಕೂಡ ವಿಶ್ವಂಬರನ ಆವೇಶ ಇದೆ ಅನ್ನೋ ಅಭಿಪ್ರಾಯದಿಂದಲೇ ಇಲ್ಲಿ ರೀತಿಯಾಗಿ ಗಣಪತಿ ಅಥವಾ ಚಾರು ದರ್ಶನ ಮಾಡಿರುವಂಥ ಮಹಾಕಾರ್ಯವನ್ನು ತಿಳಿಸ್ತಾರೆ ಆದ್ದರಿಂದನೇ ಶೌರ್ಯಾಜ್ಞದಿ ಅಂತ ಇಲ್ಲಿ ಪ್ರಯೋಗವನ್ನು ಮಾಡ್ತಾರೆ ದ್ವಾರಕೆಯನ್ನು ಸಾಲ್ವ ಮುತ್ತಿಗೆ ಹಾಕಿದಾಗ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಇರಲಿಲ್ಲ ಕೃಷ್ಣ ಪುತ್ರರೆ ನಗರವನ್ನು ರಕ್ಷಣೆ ಮಾಡಿದರು ಆಗ ವಿವಿಧ್ಯ ಅನ್ನೋ ದಾನವನನ್ನು ಚಾರುದೇಷ್ಣ ಸಂಹಾರ ಮಾಡಿದ ಈ ಯುದ್ಧ ಇಂದ್ರ ವೃತ್ರಾಸುರ ಯುದ್ಧದಂತೆ ಇತ್ತು ಅಂತ ಹರಿವಂಶ ಅದರ ಬಗ್ಗೆ ವರ್ಣನೆಯನ್ನು ಮಾಡ್ತಾ ಇದೆ ಹೀಗೆ ಚಾರುದೇಷ್ಣ ನಾಮಕನಾಗಿ ರುಕ್ಮಿಣಿಯಲ್ಲಿ ಅವತಾರ ಮಾಡಿರುವಂಥ ಗಣಪತಿ ರುದ್ರದೇವರ ವರದಿಂದ ಅವಧ್ಯರಾಗಿದ್ದ ಉನ್ಮತರಾಗಿರ್ತಕ್ಕಂಥ ರಾಕ್ಷಸರನ್ನು ಶ್ರೀಕೃಷ್ಣನ ಆಜ್ಞೆಯಿಂದ ಸಂಹಾರ ಮಾಡಿ ಹೂಭಾರವನ್ನು ಇಳಿಸಿರುವಂಥ ಮಹಾಕರುಣಾಸಮುದ್ರನೇನು ನಿನ್ನ ಪಾದಾರವಿಂದಕ್ಕೆ ಭಕ್ತಿಯಿಂದ ತೋತ್ಪಾದಾರವಿಂದಕ್ಕೆ ನಮಿಪೆ ಕರುಣಿಪುದೆಮಗೆ ಸನ್ಮತಿಯ ನಮಗೆ ಸದ್ಬುದ್ಧಿಯನ್ನು ನೀಡು ಈ ಗ್ರಂಥ ನಿರ್ವಿಘ್ನ ಪರಿಸಮಾಪ್ತಿಗಾಗಿ ಜೀವನ ಯಜ್ಞ ನಿರ್ವಿಘ್ನ ಪರಿಸಮಾಪ್ತಿಗಾಗಿ ಅನುಗ್ರಹ ಮಾಡುವಂಥ ಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ